ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ಅವರ ಪಯಕ್ಕೆ ಕಳಪಲ್ಲಿ ಕೊಡಬೇಡಿ ನಗುತ್ತಾ ಬಾಳಲಿ ಮಕ್ಕಳು ನಗುತಾ ೂ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ ಏನು ಭಾಳ ಅನಿರೀಕ್ಷಿತವಾಗಿ ಇವತ್ತು ಈ ಅಶ್ವೀರವಾಣಿ ನನಗೆ ಕೇಳ್ತಾ ಇದಂಥ ಬಹುಶಃ ನಿಮಗೆಲ್ಲರೂ ಆಶ್ಚರ್ಯ ಆಗಿರ್ಬೋದು ಆದರೆ ಇದರಲ್ಲಿ ನಾನು ಒಬ್ಬ ಭಾರತ ದೇಶದ ಒಬ್ಬ ಪ್ರಜೆಯಾಗಿ ಇದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ನಿಮ್ಮ ಮುಂದೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಹಾಜನಗಳೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ ಹನ್ನೆರಡು ಅಂದರೆ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆ ಗೊತ್ತಿದೆ ತಮ್ಮೆಲ್ಲರಿಗೂ ಈ ಹಿಂದೆ ನಾವು ಭಾಳ ವರ್ಷಗಳಿಂದ ಬಹುಶಃ ಈಗ ನಾವೆಲ್ಲ ಸಣ್ಣ ಹುಡುಗರಾಗಿಂದ ನೋಡ್ಕೊಂಡು ಬಂದಿದ್ದೀವಿ ಅದಕ್ಕಿಂತ ಎಷ್ಟೋ ಕೆಲವು ಡಿಕೆಟ್ಸ್ ಹಿಂದೇನೂ ತೊಗೊಂಡ್ರೆ ಈಗ ಮನೆಯಲ್ಲಿ ಒಂದು ಯಾವುದೋ ಒಂದು ಹೊಲ ಗದ್ದೆ ಇಲ್ಲ ಹಳ್ಳಿಗಳ ಕಡೆ ಎಲ್ಲೋ ಒಂದು ಇದು ಮಾಡಿದಾಗ ಅವ್ರನ್ನ ಜೀತದ ಮಾಡ್ಕೊಳ್ಳೋದು ಅಥವಾ ಎಲ್ಲೋ ಒಂದು ಕಡೆ ಅವ್ರ ಆಸ್ತಿಲ್ಲ ಬರ್ಕೊಳ್ಳೋ ಆಸ್ತಿ ಇದಾವೆ ಸಾಲ ಸೂಲ ಮಾಡಿದರೆ ಅದು ತೀವ್ರವರೆಗೂ ನಿಮ್ಮ ಮಕ್ಕಳನ್ನ ಕೆಲಸಕ್ಕೆ ಕಳಿಸಿ ಎಲ್ಲ ಒಂದು ಹಸುಗಳನ್ನ ಮೈಸೋದಕ್ಕಾಗಲಿ ಅಥವಾ ದನ ಕರುಗಳನ್ನ ಇದರಿ ಮೇಕೆ ಇದನ್ನ ಇದು ಮಾಡಲಿಕ್ಕಾಗಲಿ ಅಥವಾ ಮಕ್ಕಳ ಮನೆಗಳಿಗೆ ಮನೆ ಕೆಲಸಕ್ಕಾಗಲಿ ಯಾವುದೋ ಒಂದು ಒಟ್ಟಲ್ಲಿ ಅವ್ರನ್ನ ಒಂದು ಜೀತ ದಾಳಾಗಿ ಮಾಡಬೇಕು ಅನ್ನೋ ಪದ್ದತಿ ಬಹಳ ಹಿಂದೆಯಿಂದ ನಾವು ಕೇಳ್ಕೊಂಡು ಬಂದಿದೀವಿ ನಾವು ನೋಡಿದೀವಿ ಕಣ್ಣಾರೆ ಆದ್ರೆ ಬಹುಶಃ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಟೂ ತೌಸಂಡ್ ಒನ್ ಎರಡ್ ಸಾವಿರದ ಒಂದನೇ ಫಸ್ಟ್ ಟೈಮ್ ಸುಮಾರು ಕಾನ್ಫರೆನ್ಸ್ ಗಳಾಗಿದೆ ಆದ್ರೆ ಈ ಚೈಲ್ಡ್ ಲೇಬರ್ ಕಾನ್ಫರೆನ್ಸ್ ಅಂತ ಜನೀಬಾದಲ್ಲಿ ನಡೆದಿದೆ ಪ್ರಪಂಚದ ಎಲ್ಲಾ ರೆಪ್ರೆಸೆಂಟೇಟಿವ್ಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಟೇಕನ್ ಅ ಯೂನಿ ಲ್ಯಾಟಲ್ ಆಗಿ ಎಲ್ಲರೂ ಒಂದು ಒಂದೇ ಡಿಶನ್ ತೊಗೊಂಡಿದ್ದಾರೆ ಇಲ್ಲ ಇದನ್ನ ನಾವು ವಿರೋಧಿಸಬೇಕು ಅಂತ ಹೇಳಿದೆ ಅವತ್ತಿಂದ ನಮ್ಮ ಭಾರತ ದೇಶ ಕೂಡ ಇಂಪ್ಲಿಮೆಂಟ್ ಆಗಿದೆ ಅಮೆಂಡ್ಮೆಂಟ್ ಆಗಿದೆ ಮತ್ತೆ ಎಜುಕೇಶನ್ ವಿದ್ಯಾಭ್ಯಾಸ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಪ್ರತಿಯೊಬ್ಬ ಪ್ರತಿಯೊಬ್ಬ ಒಂದು ಮಗುವಿನ ಒಂದು ಹಕ್ಕು ಅದು ಈ ದೇಶದಲ್ಲಿ ಪ್ರಪಂಚದಲ್ಲಿ ನಾವು ಬದುಕಬೇಕು ಅನ್ನೋ ಯಾವ ನಮ್ಮ ಇಂಡಿವಿಜುವ ಹಕ್ಕು ಅಂತ ಇದೆಯೋ ಅದೇ ರೀತಿ ಎಜುಕೇಶನ್ ವಿದ್ಯಾಭ್ಯಾಸ ಅನ್ನೋದು ಪ್ರತಿಯೊಬ್ಬನ ಒಂದು ಹಕ್ಕು ಅದು ಅದನ್ನು ಯಾರು ಕಿತ್ಕೊಂಡಿಕ್ಕೂ ಆಗೋದಿಲ್ಲ ಇದ್ರ ಬಗ್ಗೆನೂ ಒಂದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಒಂದು ಅಮೆಂಡ್ಮೆಂಟ್ ಮಾಡಿದೆ ಆಕ್ಟ್ ಆಗಿದೆ ಅದು ಅದರಿಂದ ದಯಮಾಡಿ ನಾನು ತಮ್ಮಲ್ಲಿ ಕಳಕಳಿಯಿಂದ ನಾನು ಕೈ ಪ್ರಾರ್ಥನೆ ಮಾಡ್ತೀನಿ ಯಾರೇ ಆಗಿರಲಿ ತಂದೆ ತಾಯಿಗಳಲ್ಲಿ ನಾನು ಮನವರಿಕೆ ಮಾಡ್ಕೊಳ್ಳೋದಿಷ್ಟೇ ಹದಿನಾಲ್ಕು ವರ್ಷದವರೆಗೂ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವರೊಂದು ಎಸ್ ಎಸ್ ಎಲ್ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿ ಬಹುಶಃ ನಿಮಗೆ ಗೊತ್ತಿರಬಹುದು ಇವತ್ತಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಕಲಿಬಹುದು ನಿಮ್ಮ ಹಣ ಆಸ್ತಿ ಪಾಸ್ತಿ ಒಡವೆ ಮತ್ತೊಂದು ಕಾರು ವಜ್ರ ವೈಢೂರ್ಯ ಏನ್ ಬೇಕಾದ್ರೂ ಕಲೀಬಹುದು ಆದ್ರೆ ವಿದ್ಯೆ ಯಾರಿಂದ ಕರೆಯಕ್ಕೆ ಸಾಧ್ಯ ಇಲ್ಲ ಬಹುಶಃ ಈ ಮಾತನ್ನ ತಾವೆಲ್ಲರೂ ಒಪ್ತೀರಂತ ನಾನು ಭಾವಿಸಿದೀನಿ ಅದರಿಂದ ಯಾರೇ ಆದರೂ ಸರಿ ತಮಗ ಶಕ್ತಿ ಇಲ್ಲ ಅಟ್ಲೀಸ್ಟ್ ತಮ್ಮ ಪರಿಚಯಸ್ಥರು ಅವ್ರು ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರದಲ್ಲಿ ಸಾಕಷ್ಟು ಎಲ್ಲಾ ರಾಜ್ಯಗಳಲ್ಲಿ ಅವರವ್ರದೇ ಆದ ಒಂದು ರೀತಿಯಲ್ಲಿ ಫ್ರೀ ಎಜುಕೇಶನ್ ಅಂತಾನೆ ಮಾಡಿದ್ದಾರೆ ಕಳಿಸ್ಕೊಡಿ ಮಕ್ಕಳು ಅವರು ವಿದ್ಯಾಭ್ಯಾಸನ ಇದು ಮಾಡಿ ಯಾಕಂದ್ರೆ ಅವರು ತಿಳುವಳಿಕೆ ಪ್ರಪಂಚದ ಜ್ಞಾನ ಬೆಳಿಬೇಕಾದ್ರೆ ವಿದ್ಯೆ ಬಹಳ ಮುಖ್ಯ ಹೀಗಾಗಿ ದಯಮಾಡಿ ತಾವೆಲ್ಲರೂ ನೀವು ವಿದ್ಯೆಯನ್ನು ಕೊಡಿದ್ರೆ ಬಹಳ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲ ದಾನುಗಳಿರ್ಬೋದು ನೀವು ಹಣ ಕೊಡ್ಬೋದು ಪಾಪ ಎಲ್ಲೋ ಕಷ್ಟದಲ್ಲಿ ಅವನು ಊಟಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಹತ್ತು ಊಟಕ್ಕೆ ಹಾಕ್ಬಾರ್ದು ಒಂದು ದಿನ ಹಾಕ್ಬೋದು ಒಂದು ವಾರ ಅವನ ಸಾಕ್ಬೋದು ಆದರೆ ಅದು ಭಾಳ ಕಷ್ಟ ನೀವು ಸ್ವಲ್ಪ ನೀವು ಅವನಿಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವನೇ ಅವನ ತನ್ನ ಸ್ವಂತ ಕಾಲ ನಿಂತು ಅವನ ಬದುಕಿಗೆ ಅವನೊಂದು ಜೀವನ ಒಂದು ರೂಪಿಸ್ಕೊಳ್ಳೋ ಶಕ್ತಿ ಅವನ ಕೈಗೆ ಇರುತ್ತೆ ಇದು ಬಹುಶಃ ನಾವೆಲ್ಲ ನೋಡಿದ್ದೀವಿ ಕೇಳ್ಪಟ್ಟಿದ್ದೀವಿ ನಾವು ಪುಸ್ತಕದಲ್ಲೇ ಓದಿದ್ದೀವಿ ಭಾಳಷ್ಟು ಜನ ಇವತ್ತೇನು ನಮ್ಮ ಭಾರತ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಹೆಸರು ಕೀರ್ತಿ ಪಡೆದಂತ ಮಹಾನ್ ವ್ಯಕ್ತಿಗಳು ಬಹಳ ಕಷ್ಟ ಜೀವನದಿಂದ ಬಂದಿದ್ದಾರೆ ವಿದ್ಯಾಭ್ಯಾಸ ಅವ ಆಗಿನ ಕಾಲದಲ್ಲೆಲ್ಲ ಈ ಕರೆಂಟ್ ಕೂಡ ಇರಲಿಲ್ಲಂತೆ ಸಣ್ಣದಾಗ ಒಂದು ಸೀಮೆಣೆ ಬುಡ್ಡಿ ಏನು ಬರುತ್ತೆ ಅದನ್ನು ಇಟ್ಕೊಂಡು ಕೂಡ ಓದಿ ಇವತ್ತು ಬಹಳ ಎತ್ತರ ಎತ್ತರದಲ್ಲಿ ಇರುವಂತಹ ಮಹಾನ್ ಬವರಿದ್ದಾರೆ ಇದನ್ನೆಲ್ಲ ದಯಮಾಡಿ ನಾವೆಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತಂತ ಮಹಾನ್ ವ್ಯಕ್ತಿಗಳನ್ನ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಅವ್ರ ನಡೆದು ಬಂದ ದಾರಿ ಅದನ್ನ ನಿಜವಾಗ್ಲೂ ನಮ್ಮ ಬಾಳಿಗೆ ತನ್ನ ನಮ್ಮ ಮುಂದಿನ ಪೀಳಿಗೆಗೆ ಅದೊಂದು ದಾರಿದ್ವೀಪವಾಗಿ ಹಾಗೆ ಮುಂದುವರಿತಾ ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ ಮತ್ತು ಒಂದು ಅಭಿಲಾಷೆ ಕೂಡ ದಯಮಾಡಿ ತಾವೆಲ್ಲರೂ ಇದನ್ನ ಏನಾನು ಈಗಾಗಲೇ ಹೇಳದಾಗೆ ಬಾಲಕಾರ್ಮಿಕರ ಒಂದು ಪದ್ದತಿ ವಿರೋಧ ದಿನಾಚರಣೆ ಇದೆ ತಾವೆಲ್ಲರೂ ಆಚರಿಸ್ಬೇಕಾಗತ್ತೆ ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಇದನ್ನ ನೀವು ಕಾರ್ಯಗತ ಮಾಡಬೇಕಾಗುತ್ತೆ ಕಾರ್ಯರೂಪಕ್ಕೆ ತರಬೇಕಾಗತ್ತೆ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದ ಕಳಕಳಿನ ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳ ಬಲ್ಲಿ ಕೊಡಬೇಡಿ